ಒಂದು ದಿನ ಪೆದನ ಹೆಂಡತಿ ಲಾಡು ಮಾಡಿದ್ಲು ಯಾರು ನೋಡಬಾರದೆಂದು ಡಬ್ಬಿಲಿ ಮುಚ್ಚಿಟ್ಲು ಅಲ್ಲಿಂದ ಬಂದ ಪೆದ ಬಗ್ಗಿ ನೋಡಿದ ಚೆಂಡು ಚೆಂಡು ಚೆಂಡು ಎಂದು ಆಟವಾಡಿದ ಒಂದು ದಿನ ಪೆದನ ಹೆಂಡತಿ ಕೀರು ಮಾಡಿದ್ಲು ಯಾರು ನೋಡಬಾರದೆಂದು ಡಬ್ಬಿಲಿ ಮುಟ್ಟಿಟ್ಲು ಅಲ್ಲಿಂದ ಬಂದ ಪೆದ ಬಗ್ಗಿ ನೋಡಿದ ನೀರು ನೀರು ನೀರು ಎಂದು ಸ್ನಾನ ಮಾಡಿದ